ನಂಬರ್ ಸೆವೆಂಟೀನ್ ಸರ್ ನಾಳೆ ನಾವೆಲ್ಲ ಶ್ರೀರಂಗಪಟ್ಣಕ್ ಪಿಕ್ನಿಕ್ ಹೋಗೋಣವಾ ಸರ್ ನಾಳೆ ನಾವೆಲ್ಲ ಶ್ರೀರಂಗಪಟ್ಣಕ್ ಪಿಕ್ನಿಕ್ ಹೋಗೋಣವಾ ಆಗ್ಲಿ ಹೋಗೋಣ ಆಗ್ಲಿ ಹೋಗೋಣ ಎಷ್ಟು ಗಂಟೆಗೆ ಹೊರಡೋಣ ಸರ್ ಎಷ್ಟು ಹೊರಡೋಣ ಸರ್ ಬೆಳಗ್ಗೆ ಎಂಟು ಗಂಟೆಗೆ ಹೊರಡೋಣ ಬೆಳಗ್ಗೆ ಎಂಟು ಗಂಟೆಗೆ ಹೊರಡೋಣ ನಾವು ಬೆಳಿಗ್ಗೆ ನಿಮ್ಮ ಮನೆ ಹತ್ರ ಬರೋಣವಾ ಬಸ್ ಸ್ಟಾಂಡಿಗೆ ಬರೋಣವಾ ನಾವು ಬೆಳಿಗ್ಗೆ ನಿಮ್ ಮನೆ ಹತ್ರ ಬರೋಣ ರವಿ ನೀನೊಬ್ಬ ಮಾತ್ರ ಏಳೂವರೆಗೆ ಮನೆ ಹತ್ರ ಬಾ ರವಿ ನೀನೊಬ್ಬ ಮಾತ್ರ ಏಳೂವರೆಗೆ ಮನೆ ಹತ್ರ ಬಾ ಬೇರೆಯವರು ಏಳು ಮುಕ್ಕಾಲು ಗಂಟೆಗೆ ಬಸ್ ಸ್ಟಾಂಡ್ ಹತ್ತಿರ ಬರಲಿ ಬೇರೆಯವರು ಏಳು ಮುಕ್ಕಾಲ್ ಗಂಟೆಗೆ ಬಸ್ ಸ್ಟಾಂಡ್ ಹತ್ತಿರ ಬರ್ಲಿ ನಾವೆಲ್ಲ ಏನ್ ತಿಂಡಿ ತರೋಣ ಸರ್ ನಾವೆಲ್ಲ ಏನ್ ತಿಂಡಿ ತರೋಣ ಸರ್ ತಿಂಡಿನ ಸ್ವಲ್ಪ ಇರು ಏ ವರದರಾಜ ಬಾರೋ ಇಲ್ಲಿ ತಿಂಡ ಸ್ವಲ್ಪ ಇರು ಏ ವರದರಾಜ ಬಾರೋ ಇಲ್ಲಿ ಏನ್ ಸರ್ ನೋಡು ನಾಳೆ ನೀನು ಪುಳಿಯೋಗ್ರೆ ತಗೊಂಬಾ ನೋಡು ನಾಳೆ ನೀನ್ ಪುಳಿಯೋಗ್ರೆ ತಗೊಂಬಾ ಸುಮನ್ ಪೇಡೆ ತರ್ಲಿ ಮೃದುಲಾ ಮೈಸೂರು ತರಲಿ ಸುಮನ್ ಪೇಡೆ ತರ್ಲಿ ಮೃದುಲಾ ಮೈಸೂರ್ ಪಾಕ್ ತರಲಿ ನಾನೇನ್ ತರ್ಲಿ ಸರ್ ಏನ್ ಹೇಳು ನೀನೇ ಹೇಳು ಕೋಡ್ಬಳೆ ತರ್ಲಾ ಸರ್ ಕೋಡ್ಬಳೆ ತರ್ಲಾ ಸರ್ ಓಹೋ ತಗೊಂಬಾ ಓಹೋ ತಗೊಂಬಾ ನೀವೆಲ್ಲ ಏನಾದ್ರೂ ತನ್ನಿ ನೀವೆಲ್ಲ ಏನಾದ್ರೂ ತನ್ನಿ ಅಲ್ಲಿ ಎಲ್ ತಿಂಡಿ ತಿನ್ನೋಣ ಸರ್ ಅಲ್ಲಿ ಎಲ್ ತಿಂಡಿ ತಿನ್ನೋಣ ಸರ್ ಸಂಗಮದ ಹತ್ರ ತಿನ್ನೋಣಾ. ಸಂಗಮತ್ತ ತಿನ್ನೋಣ ಕಾಫಿಗೇನ್ ಮಾಡೋಣ ಕುಡಿಯೋಣ ಈಗ ಎಷ್ಟು ಗಂಟೆ ಸರ್ ಈಗ ಎಷ್ಟು ಗಂಟೆ ಸರ್ ಈಗ ಮೂರ್ ಗಂಟೆ ಬರೋಣವಾಫಿ ಕುಡೀರಿ ಆಮೇಲೆ ಹೋಗಿ ಇರಿ ಈ ಕಾಫಿ ಕುಡೀರಿ ಆಮೇಲ್ ಹೋಗಿ ಡ್ರಿಲ್ಸ್ Repetition Drill. Repeat after me. Nowella Shrirang Patnak hoog on va? Nowella Shrirang Patnak hoog on va? Nowella Shrirang Patnak hoog on va? Nowella Shrirang Patnak hoog on va? ನಾವು ನಿಮ್ ಮನೆಗ್ ಬರೋಣವಾ ನಾವು ಬರೋಣವಾ ನಾವು ಇರೋಣವಾ ನಾವು ತಿಂಡಿ ತರೋಣವಾ ನಾವು ತಿಂಡಿ ತರೋಣವಾ ನಾವು ಶ್ರೀರಂಗಪಟ್ಣ ನೋಡೋಣವಾ ನಾವು ಶ್ರೀರಂಗಪಟ್ಣ ನೋಡೋಣವಾ ನಾವು ತಿಂಡಿ ತಗೊಂಡ್ ಬರೋಣವಾ ನಾವು ತಿಂಡಿ ತಗೊಂಡ್ ಬರೋಣ್ವಾ ನಾವು ಸಂಗಮತ್ರ ತಿಂಡಿ ತಿನ್ನೋಣವಾ ನಾವು ಸಂಗಮತ್ರ ತಿಂಡಿ ತಿನ್ನೋಣವಾ ನಾವು ಕಾಫಿ ಮಾಡೋಣ ನಾವು ಕಾಫಿ ಮಾಡೋಣ ಕ್ಯಾಂಟೀನ್ ಆಗ್ಲಿ ಹೋಗೋಣ ನಾವು ಬೆಳಿಗ್ಗೆ ಹೊರಡೋಣ ಹತ್ರ ಇರೋಣ ನಾವು ಬಸ್ಟ್ಯಾಂಡ್ ಹತ್ರ ಇರೋಣ ನಾವು ತಿಂಡಿ ತಿನ್ನೋಣ ನಾವು ತಿಂಡಿ ತಿನ್ನೋಣ ನಾವು ದರ್ಯಾ ದೌಲತ್ ನೋಡೋಣ ನಾವು ದರ್ಯಾ ದೌಲತ್ ನೋಡೋಣ ನಾವು ಹಣ್ ತಗೊಂಡ್ ಬರೋಣ ನಾವು ಹಣ್ ತಗೊಂಡ್ ಬರೋಣ ನಾವು ಕೆಲಸ ಮಾಡೋಣ ಕುಡಿಯೋಣ ಕ್ಲಾಸ್ ಹೋಗು ನೀನು ಕ್ಲಾಸಿಗೆ ಹೋಗು ನೀನು ಊರ್ ಹೊರಡು ಊರಿಗ ಹೊರಡು ನೀನು ಸ್ವಲ್ಪ ಇರು ನೀನು ತಿಂಡಿತ ನೀನು ತಿಂಡಿತಾ ನೀನು ಸಿನಿಮಾ ನೋಡು ನೀನು ಸಿನೆಮಾ ನೋಡು ನೀನು ಹಣ್ಣು ತಿನ್ನು ನೀನು ಹಣ್ಣು ತಿನ್ನು ನೀನು ಕೆಲಸ ಮಾಡು ನೀನು ಕೆಲಸ ಮಾಡು ನೀನು ಕೋಡುಬಳೆ ತಗೊಂಡು ಬಾ ನೀನು ಕೋಡ್ಬಳೆ ತಗೊಂಡು ಬಾ ನೀನು ಕಾಫಿ ಕುಡಿ ನೀನು ನೀನು ಕಥೆ ಹೇಳು ನೀನು ಕಥೆ ಹೇಳು ನೀವು ಬನ್ನಿ ನೀವು ಮನೆಗೆ ಬನ್ನಿ ನೀವು ಮನೆಗೆ ಬನ್ನಿ ನೀವು ಹೊರಡಿ ನೀವು ಊರಿಗೆ ಹೊರಡಿ ನೀವು ತಿಂಡಿ ತಿನ್ನಿ ನೀವು ತಿಂಡಿ ತಿನ್ನಿ ನೀವು ಇಲ್ಲೇ ಇರಿ ನೀವು ಇಲ್ಲೇ ಇರಿ ನೀವು ಹಣ್ಣು ತಿನ್ನಿ ನೀರಿ ನೀವು ಕಾಫಿ ಕುಡಿಯಿರಿ ಅವರು ಬಸ್ ಸ್ಟಾಂಡಿಗೆ ಹೋಗಲಿ ಅವರು ಬಸ್ಟ್ಯಾಂಡ್ಗೆ ಹೋಗಲಿ ಅವರು ಬೆಳಗ್ಗೆ ಹೊರಡಲಿ ಅವರು ಬೆಳಗ್ಗೆ ಹೊರಡಲಿ ಅವಳು ಮನೆಗೆ ಬರಲಿ ಅವಳು ಮನೆಗೆ ಬರಲಿ ಇವರು ಸ್ಕೂಲ್ ಹತ್ತಿರ ಇರಲಿ ಇವರು ಸ್ಕೂಲ್ ಹತ್ತಿರ ಇರಲಿ ಅವನು ತಿಂಡಿ ತರಲಿ ಅವನು ತರಲಿ ಇವಳು ಸಿನಿಮಾ ನೋಡಲಿ ಇವಳು ಸಿನಿಮಾ ನೋಡಲಿ ಇವನು ಕಾಫಿ ತಗೊಂಡು ಬರಲಿ ಇವನು ಕಾಫಿ ತಗೊಂಡು ಬರಲಿ ಇವರು ಕೆಲಸ ಮಾಡಲಿ ಮಾಡಲಿ ನಾಯಿ ಕಾಫಿ ಕುಡಿಯಲಿ ನಾಯಿ ಕಾಫಿ ಕುಡಿಯಲಿ ಮಗು ಹಣ್ಣು ತಿನ್ನಲಿ ಮಗು ಹಣ್ಣು ತಿನ್ನಲಿ ಅವಳು ಕಥೆ ಹೇಳಲಿ ಅವಳು ಕಥೆ ಹೇಳಲಿ ವರದ ರಾಜ ಬಾರೋ ವರದ ಬಾರೋ ರವಿ ಮನೆಗೆ ಹೋಗೋ ರವಿ ಮನೆಗೆ ಹೋಗೋ ರಾಜೇಶ ಊರಿಗೆ ಹೊರಡೋ ರಾಜೇಶ ಊರಿಗೆ ಹೊರಡೋ ಸತೀಶ ಸ್ಕೂಲ್ ಹತ್ರ ಇರೋ ಸತೀಶ ಚಂದು ಈ ಸಿನಿಮಾ ನೋಡು ರಮೇಶ ಬೇಗ ತಿಂಡಿ ತಿನ್ನು ರಮೇಶ ತಿಂಡಿ ಕಾಫಿ ಕಾಫಿ ಅವಿನಾಶ್ ಕತೆ ಹೇಳೋ ಅವಿನಾಶ್ ಕಥೆ ಹೇಳು ನಾನೇನ್ ತರ್ಲಿ ಸರ್ ಏನ್ ತರ್ಲಿ ಸರ್ ಹೇಗಿರ್ಲಿ ನಾನ್ ಹೇಗಿರ್ಲಿ ನಾ ಏನ್ ತಿನ್ಲಿ ನಾನೇನ್ ತಿನ್ಲಿ ನಾನೇನ್ ಮಾಡ್ಲಿ मनग हालां ना क्लासग बर्ला ನಾನು ತಿಂಡಿ ತರ್ಲೇ ಇರ್ಲಾ ಇರ್ಲಾ ಸಿನಿಮಾ ನೋಡ್ಲಾ ನಾನು ಕಾಫಿ ಕುಡೀಲಾ ನಾನ್ ಕಾಫಿ ಕುಡೀಲಾ ನಾನ್ ತಿಂಡಿ ತಿನ್ಲ ನಾ ಎಲ್ ಕಾಫಿ ಕುಡಿಯೋಣ ಎಲ್ ಕಾಫಿ ಕುಡಿಯೋಣ ದುಡ್ತಾರ್ಲಿ ನಾನ್ ಎಲ್ಲಿ ದುಡ್ತರ್ಲಿ ನಾವೆಲ್ಲಾ ಕೆಲಸ ಮಾಡೋಣ ನಾವ್ ಕೆಲಸ ಮಾಡೋಣವಾ ಎಲ್ಲಾದ್ರೂ ಕಾಫಿ ಕುಡಿಯೋಣ ಎಲ್ಲಾದ್ರೂ ಕಾಫಿ ಕುಡಿಯೋಣ ಎಲ್ಲಾದ್ರೂ ಕೆಲಸ ಮಾಡೋಣ ಎಲ್ಲಾದ್ರೂ ಕೆಲಸ ಮಾಡೋಣ ಎಲ್ಲಾದ್ರೂ ಹಣ ತರೋಣ ಎಲ್ಲಾದ್ರೂ ಹಣ ತರೋಣ ಎಕ್ಸ್ಪ್ಯಾನ್ಶನ್ ಡ್ರಿಲ್ ಮಾಡಲ್ ನೀವು ಹೋಗಿ ಮನೆ. ನೀವು ಮನೆಗೆ ಹೋಗಿ ಅವರು ನೀವು ಹೋಗಿ ಈಗ ನೀವು ಈಗ ಅವರ ಮನೆಗೆ ಹೋಗಿ ಎಕ್ಸ್ಪ್ಯಾಂಡ್ ನೀವು ಬನ್ನಿ ನೀವು ಮನೆಗೆ ಬನ್ನಿ ನೀವು ನಮ್ಮ ಮನೆಗೆ ಬನ್ನಿ ನಾಳೆ ಬೆಳಗ್ಗೆ ನೀವು ನಾಳೆ ಬೆಳಿಗ್ಗೆ ನಮ್ಮ ಮನೆಗೆ ಬನ್ನಿ ನಾವು ಹೋಗೋಣಿ ನಾವು ಮ್ಯಾಟ್ನಿಗೆ ಹೋಗೋಣ नावर मैटे हमोण ना मुद्दा भानार मैटे हमोण ನಾನು ಮಂಗಳವಾರ ಮನೆ. ನಾನು ಮನೆಗೆ ಮಂಗಳವಾರ ಬರ್ಲ ನೀನು ನಾನು ನಿನ್ನ ಮನೆಗೆ ಮಂಗಳವಾರ ಬರ್ಲ ಅವಳು ತರ್ಲಿ ಹಣ್ಣು ಅವಳು ಹಣ್ಣು ತರ್ಲಿ. ಮಾವು ಅವಳು ಮಾವಿನ ಹಣ್ಣು ತರ್ಲಿ. ಮಗು ಅವಳು ಮಗುವಿಗೆ ಮಾವಿನ ಹಣ್ಣು ತರಲಿ ನಾವು ಅವಳು ನಮ್ಮ ಮಗುವಿಗೆ ಮಾವಿನ ಹಣ್ಣು ತರಲಿ ನೀನು ಹೋಗು ಇವತ್ತು ನೀನು ಇವತ್ತು ಹೋಗು ಮಧ್ಯಾಹ್ನ ಹನ್ನೆರಡು ಗಂಟೆ ನೀನು ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೋಗು ಮನೆ ನೀನು ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮನೆಗೆ ಹೋಗು ಅವರು ನೀನು ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅವರ ಮನೆಗೆ ಹೋಗು TRANSFORMATION ಟ್ರಾನ್ಸ್ಫಾರ್ಮೇಶನ್ ಡ್ರಿಲ್ ಮಾಡಲ್ ನೀವು ಮನೆಗೆ ಬನ್ನಿ ನೀನು ಬಾ ನೌ ಟ್ರಾನ್ಸ್ಫಾರ್ಮ್ ನೀವು ಶಾಲೆಗೆ ಹೋಗಿ ನೀನು ಶಾಲೆಗೆ ಹೋಗು ನೀವು ಊರಿಗೆ ಹೊರಡಿ ನೀನು ಊರಿಗೆ ಹೊರಡು ನೀವು ತಿಂಡಿ ತಿನ್ನಿ ನೀರಿ ನೀವು ನನ್ನ ಹತ್ತಿರ ಇರಿ ನೀನು ನನ್ನ ಹತ್ತಿರ ಇರು ಮಾಡಲ್ಕೂಲಿಗೆ ಹೋಗೋಣ ಹೋಗೋಣವಾ ನೌ ಟ್ರಾನ್ಸ್ಫಾರ್ಮ್ ನಾನು ನೀನು ಕಾಫಿ ಕುಡಿಯೋಣವಾ ನಾವು ಕಥೆ ಹೇಳೋಣವಾ ನಾವು ಇವತ್ತು ಒಂದು ಸಿನಿಮಾ ನೋಡೋಣ ಸಿನಿಮಾ ನೋಡೋಣವಾಡಲ್ ನೀವು ನಮ್ಮ ಮನೆಗೆ ಬನ್ನಿ ಅವನು ಅವನು ನಮ್ಮ ಮನೆಗೆ ಬರಲಿ ನೌ ಟ್ರಾನ್ಸ್ಫಾರ್ಮ್ ನೀವು ತಿಂಡಿ ತಿನ್ನಿ ಅವಳು ಅವಳು ತಿಂಡಿ ತಿನ್ನಲಿ ನಾವು ಕಥೆ ಹೇಳೋಣ ಅವರು ಅವರು ಕಥೆ ಹೇಳಲಿ ನೀವು ಹಾಲು ಕುಡಿಯಿರಿ ಅದು ಹಾಲು ಕುಡಿಯಲಿ ನೀನು ಹಣ್ಣು ತಿನ್ನು ತಿನ್ನಲಿ ನಾನು ನೀನು ಸಿನಿಮಾ ನೋಡೋಣ ಅಮಿತಾ ಅನಿತಾ ಅಮಿತಾ ಅನಿತಾ ಸಿನಿಮಾ ನೋಡಲಿ